ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತುಪೇಳುವೆ ಪರಮ ಭಗವದ್ಭದನಾದರದೆ ಕೇಳುವುದು ಆದರದಿ ಕೇಳುವುದು ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂತ ನಾನಾ ರೀತಿಯಾಗಿರ್ತಕ್ಕಂಥ ದೃಷ್ಟಾಂತಗಳಿಂದ ಮನಮಟ್ಟುವಂತೆ ಪರಮಾತ್ಮನ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಾಪ್ತತ್ವದ ಚಿಂತನೆಯನ್ನು ಇಲ್ಲಿವರೆಗೆ ತಿಳಿಸಿ ಈಗ ಈ ಪದ್ಯವನ್ನು ಉಪಸಂಹಾರ ಈ ಸಂಧಿಯನ್ನು ಉಪಸಂಹಾರ ಮಾಡ್ತಾ ದಾಸರುಳು ಇನ್ನೊಂದು ರೀತಿಯಾಗಿ ಪರಮಾತ್ಮ ನನ್ನ ವ್ಯಾಪ್ತದ ವ್ಯಾಪ್ತತ್ವದ ಚಿಂತನೆಯನ್ನು ತಿಳಿಸ್ತಾರೆ ಎಲ್ಲರಳು ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿ ಹನು ಅಪ್ರತಿಮಲ್ಲ ಮನ್ಮದ ಜನಕ ಜಗದಾದ್ಯಂತ ಮಧ್ಯಗಳ ಬಲ್ಲ ಬಹುಗುಣ ಭರಿತ ದಾನವದಲ್ಲಣ ಜಗನ್ನಾಥ ಸೊಲ್ಲಲಾಲಿಸಿ ಕಂಬದಿಂದಲಿ ಬಂದ ಬಕುತನಿಗೆ ಪರಮಾತ್ಮ ಎಲ್ಲರಳು ತಾನಿಪ್ಪ ಎಲ್ಲರೊಳಗೂ ತಾನಿರ್ತಾನೆ ತನ್ನೊಳಗೆ ಎಲ್ಲರನ್ನೂ ಧರಿಸಿಪ್ಪ ತನ್ನ ಉದರದಲ್ಲಿ ಎಲ್ಲರನ್ನೂ ಕೂಡ ಧಾರಣೆ ಮಾಡ್ತಾನೆ ಇದು ಭಗವಂತನ ಅಚಿತ್ಯೆ ಅದ್ಭುತ ಮಹಿಮೆ ಅಪ್ರತಿಮ ಅಲ್ಲ ಈ ಈ ರೀತಿಯಾಗಿರ್ತಕ್ಕಂಥ ಮಹಿಮೆ ಇನ್ಯಾರಲ್ಲೂ ಇಲ್ಲ ಭೂತ ಭವಿಷ್ಯತ್ ವರ್ಧಮಾನ ಎಲ್ಲ ಕಾಲದಲ್ಲೂ ಕೂಡ ಅಪ್ರತಿಮ ಪರಮಾತ್ಮನಿಗೆ ಸಮರೂ ಇಲ್ಲ ಅಧಿಕರೂ ಇಲ್ಲ ಆ ರೀತಿಯಾಗಿರ್ತಕ್ಕಂಥ ಅಚಿಂತ್ಯದ್ಭುತವಾಗಿರ್ತಕ್ಕಂಥ ವ್ಯಾಪ್ತತ್ವ ಪರಮಾತ್ಮನದು ಇಂತಹ ಪರಮಾತ್ಮ ಮನ್ಮತಜನಕ ಆ ಮನ್ಮಥನಿಗೂ ತೊಂದೆಯಾಗಿರ್ತಕ್ಕಂಥವನು ಇವನೊಬ್ಬನೇ ಸೌರ್ವಜ್ಞ ಜಗದಾದ್ಯಂತ ಮಧ್ಯಗಳ ಬಲ್ಲ ಇಂತಹ ಪರಮಾತ್ಮ ಬಹುಗುಣ ಭರಿತ ಅನಂತ ಕಲ್ಯಾಣ ಗುಣಗಳ ಪರಿಪೂರ್ಣನಾಗಿರ್ತಕ್ಕಂಥವನು ದಾನವದಲ್ಲಣ ಅಂತಹ ದುಷ್ಟ ದೈತ್ಯರೇ ಯಾರ್ಯಾರಿದ್ರೂ ಎರಣ್ಯ ಕಶ್ಯಪ ಮೊದಲಾಗಿರ್ತಕ್ಕಂಥವರು ಅವರನ್ನೇ ನಡುಗಿಸುವಂತಹ ಭೀಕರ ಭಯಂಕರ ರೂಪವನ್ನು ತೋರಿದ ಆದರೆ ಸಜ್ಜನರಿಗೆ ಸೌಮ್ಯವಾಗಿರ್ತಕ್ಕಂಥ ರೂಪ ವಾದರಾಜರು ಲಕ್ಷ್ಮೀ ಶೋಭಾ ಮುದ್ದು ನರಸಿಂಹ ಹಸಗೇ ಬಾ ಅಂತ ಅಂತ ಮುದ್ದು ರೂಪವನ್ನು ತೋರಿಸ್ತಾರೆ ಜಗನ್ನಾಥ ವಿಟ್ಟಲ ಸೊಲ್ಲಲ ಅಲಿಸಿ ಕಂಬದಿಂದಲಿ ಬಂದ ಭಗುತನಿಗೆ ಅಂತ ಆ ನರಸಿಂಹರೂಪಿ ಪರಮಾತ್ಮ ಜಗನ್ನಾಥ ದಾಸರ ಉಪಾಸ್ಯಮೂರ್ತಿಯಾಗಿರ್ತಕ್ಕಂಥವನು ಮತ್ತು ಎಲ್ಲ ಮುಮುಕ್ಷುಗಳಿಗೂ ಕೂಡ ವಿರಜಾನದಿ ಸ್ನಾನ ನಂತರದಲ್ಲಿ ಆ ನರಸಿಂಹರೂಪಿ ಪರಮಾತ್ಮನೇ ಖಡ್ಗದಿಂದ ಛೇದಿಸಿ ಲಿಂಗಶರೀರವನ್ನು ಭಂಗ ಮಾಡತಕ್ಕಂತ ರೂಪ ಅಂತಹ ಹಿರಣ್ಯಕಶಿಪೂವನ್ನು ಸಂಹಾರ ಮಾಡಿ ಪ್ರಹ್ಲಾದನಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಆ ರೀತಿಯಾಗಿ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ನರಸಿಂಹರೂಪಿ ಪರಮಾತ್ಮನಿಗೆ ಈ ಪ ವ್ಯಾಪ್ತಿ ಸಂಧಿಯನ್ನು ದಾಸು ಸಮರ್ಪಣೆ ಮಾಡ್ತೀಯಾರೆ ಸತ್ಯಂ ವಿಧಾತು ನಿಜವೃತ್ಯ ಅಂತ ಭಾಗವತ ತಿಳಿಸೋಂಗೆ ತನ್ನ ಅದ್ಭುತವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ಜಗತ್ತಿಗೆ ತೋರಿಸ್ಬೇಕು ಅಂತ ಕಂಬದಿಂದ ಬಂದಿರತಕ್ಕಂಥ ರೂಪಿ ಪರಮಾತ್ಮನಿಗೆ ಸಂಧಿಯ ಸಮರ್ಪಣೆ ಜಗನ್ನಾಥ ವಿಠಲಾಭಿನ್ನ ಗರಡ ವಾಹನ ಲಕ್ಷ್ಮೀ ನರಸಿಂಹ ಪರಮಾತ್ಮನ ಅನಂತ ರೂಪಗಳಲ್ಲಿ ಅನಂತ ನಾಮಗಳಲ್ಲಿ ಅಭೇದ ಚಿಂತನೆ ಎಲ್ಲರಲ್ಲೂ ತಾನಿಪ್ಪ ಪರಮಾತ್ಮ ಅಂತರ್ಯಾಮಿಯಾಗಿ ಎಲ್ಲರೊಳಗೂ ತಾನಿರ್ತಾನೆ ತನ್ನ ತಮ್ಮನಾಗಿರ್ತಕ್ಕಂಥ ಹಿರಣ್ಯಾಕ್ಷನನ್ನು ವರಾಹರೂಪಿ ಪರಮಾತ್ಮ ಕೊಂದ ಸಂಹಾರ ಮಾಡಿದಂಥ ಸಿಟ್ಟಿನಿಂದ ಈ ಹಿರಣ್ಯಕಶಿಪು ಅವನನ್ನು ಹುಡುಕ್ಲಿಕ್ಕೆ ಅಂತ ಹದಿನಾಲ್ಕು ಲೋಕಗಳಲ್ಲೂ ಕೂಡ ಸುತ್ತಾನೆ ಎಲ್ಲೂ ಸಿಗಲಿಲ್ಲ ವೈಕುಂಠಕ್ಕೆ ಹೋದರೂ ಸಿಗಲಿಲ್ಲ ಅಂತ ವಾಪಸ್ ಬರ್ತಾನೆ ಅರ್ಥಾತ್ ತನ್ನೊಳಗೆ ಅಂತರ್ಯಾಮಿಯಾಗಿ ಭಗವಂತ ಇದ್ದರೂ ಕೂಡ ಅದನ್ನು ತಿಳಿಯುವಂತಹ ಜ್ಞಾನ ಅಥವಾ ಯೋಗ್ಯತೆ ಅನ್ನೋದು ಹಿರಣ್ಯಕಶಿಪಿಗೆ ಇರಲಿಲ್ಲ ಜೀವದ್ವಯ ಅವೇಶ ಹಸುರಾವೇಶ ನಿಮಿತ್ತ ಆ ರೀತಿಯಾಗಿ ಆಗಿತ್ತು ಆದ್ದರಿಂದ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಅವನಿಗೆ ನಮ್ಗೊಂದು ಸಂಶಯ ಬರ್ತಾ ಇದೆ ಹಿರಣ್ಯ ಹಿರಣ್ಯಕಶಿಪು ಆ ಪರಮಾತ್ಮನನ್ನು ಹುಡುಕ್ಲಿಕ್ಕೆ ವೈಕುಂಠಕ್ಕೂ ಹೋದ ಸಿಗಲಿಲ್ಲ ಅಂತಾದರೆ ಅಮುಕ್ತನಾಗಿರ್ತಕ್ಕಂಥ ದೈತ್ಯನಾಗಿರ್ತಕ್ಕಂಥ ಹಿರಣ್ಯಕಶಿಪಿಗೆ ಅಲ್ಲಿ ಪ್ರವೇಶ ಇತ್ತ ಅಂತ ಪ್ರಶ್ನೆ ಬಂದರೆ ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು ತಿಳಿಸ್ತಾರೆ ಶ್ರೀ ಭೂ ಅಂತ ಮೂರು ಭಾಗಗಳಿರ್ತಕ್ಕಂಥದ್ದು ವೈಕುಂಠದಲ್ಲಿ ಅದರಲ್ಲಿ ಶ್ರೀ ಭಾಗ ಮುಕ್ತ ಸ್ಥಾನ ದುರ್ಗಾ ಭಾಗ ಭೂ ಭೂಭಾಗ ಏನಿದೆಯಲ್ಲ ಅದೆರಡೂ ಕೂಡ ಮುಕ್ತ ಸ್ಥಾನ ಅಲ್ಲಿಗೆ ಹಿರಣ್ಯ ಕಶಿಪು ಹೋಗಿದ್ದ ಅಂತ ಅಲ್ಲೆಲ್ಲ ಹೋಗಿ ಸುತ್ತಾಡಿ ಬರ್ತಾನೆ ಅಲ್ಲೆಲ್ಲೂ ಪರಮಾತ್ಮ ಸಿಗಲ್ಲ ಅಂತ ಆದಾಗ ವಾಪಸ್ ಬರ್ತಾನೆ ನನ್ನ ತಮ್ಮನಾಗಿರ್ತಕ್ಕಂಥ ಹಿರಣ್ಯ ಸಂಹಾರ ಮಾಡಿರ್ತಕ್ಕಂಥ ಪರಮಾತ್ಮ ಅವನು ಅಂತ ಹೇಳ್ತಿದೆಯಲ್ಲ ಅವನು ಸತ್ತೇ ಹೋಗಿದ್ದಾನೆ ಮತ್ತೆ ಪುನರಾವೃತ್ತಿರಾಹಿತ್ಯವಾಗಿರ್ತಕ್ಕಂಥ ಲೋಕಕ್ಕೆ ಹೋಗಿದ್ದಾನೆ ಅಂತಾದರೆ ಅವನಿಗೆ ಮರಣ ಬಂದಿದೆ ಆದರಿಂದ ಜಗತ್ತಿನಲ್ಲಿ ವಾಸೋಮದನ್ಯೋದ ಈಶ್ವರ ಅಂತ ನನ್ನನ್ನು ಬಿಟ್ಟರೆ ಇನ್ನೊಬ್ಬ ಜಗತ್ತಿಗೆ ಈಶ್ವರ ಅನ್ನೋರು ಯಾರೂ ಇಲ್ಲ ಅಂಥೇಳಿ ಈ ರೀತಿಯಾಗಿ ಹೇಳಿ ಆ ಸರ್ವತ್ರ ವ್ಯಾಪ್ತ ಅಂತೇನು ಪ್ರಹ್ಲಾದ ಹೇಳ್ತಿದ್ದ ಆ ಕಂಬಕ್ಕೆ ಬಂದು ಜೋರಾಗಿ ಸಿಟ್ಟಿನಿಂದ ಒದಿತಾನೆ ಹಿರಣ್ಯಕಶಿಪು ಆಗ ನರಸಿಂಹರೂಪಿ ಪರಮಾತ್ಮ ಕಂಬದಿಂದ ಬಂದು ಸರ್ವತ್ರ ವ್ಯಾಪ್ತನಾಗಿ ನಾನು ಅಂತ ಜಗತ್ತಿಗೆ ತೋರಿಸ್ದ ಆ ಪರಮಾತ್ಮ ರೂಪಿ ಪರಮಾತ್ಮ ಹಿರಣ್ಯ ಕಶಿಪಿಯವನ ಹೃದಯದಲ್ಲೇ ಇದ್ದರೂ ಕೂಡ ಅದನ್ನು ತಿಳಿದೇ ಇದ್ದಂಗೆ ಆ ಹಿರಣ್ಯ ಕಶಿಪು ಎಲ್ಲ ಲೋಕಗಳನ್ನು ಕೂಡ ಸುತ್ತು ಬಂದಿದ್ದ ಅಷ್ಟೆ ಇಂತಹ ಪರಮಾತ್ಮ ತನ್ನೊಳಗೆ ಎಲ್ಲರನ್ನೂ ಧರಿಸಿಹನು ಇಡೀ ಜಗತ್ತನ್ನು ಹದಿನಾಲ್ಕು ಲೋಕಗಳನ್ನೇ ತನ್ನ ಉದರದೊಳಗೆ ಇಟ್ಕೊಂಡಿಯಾನೆ ಅದಕ್ಕೆ ಅವನನ್ನು ಜಗದು ಅಂತ ಎಲ್ಲರನ್ನೂ ಧರಿಸೋದು ಅಂತಂದರೆ ಪ್ರಳಯ ಕಾಲದಲ್ಲಿ ತಾನೆಲ್ಲರನ್ನೂ ತನ್ನ ಉದರದೊಳಗೆ ಇಟ್ಕೋತಾನೆ ದೀರ್ಘಕಾಲದ ವಿಶ್ರಾಂತಿಯನ್ನು ಕೊಟ್ಟು ಮತ್ತು ಸೃಷ್ಟಿಕಾಲದಲ್ಲಿ ಅವರಿಗೆ ಹೊರಗೆ ತಂದು ನವ ಚೈತನ್ಯದಿಂದ ಸಾಧನೆಯಲ್ಲಿ ಪ್ರವೃತ್ತಿಯನ್ನು ಮಾಡಿಸ್ತಾನೆ ಅಂತ ಒಂದು ಎಲ್ಲರಿಗೂ ಬಲ ಕೊಡ್ತಕ್ಕಂಥವೂ ಭಗವಂತನೇ ತನಗೂ ಬಲ ನೀಡತಕ್ಕಂಥ ಇನ್ನೊಬ್ಬನಿಲ್ಲ ತಾನೇ ಜಗದೀಶ್ವರ ಅಂತ ಹಿರಣ್ಯ ಕಶಪು ಹೇಳಿಕೊಂಡಾಗ ಪ್ರಹ್ಲಾದರಾಜರು ಸವೈ ಬಲಂ ಬಲಿನಾಮ್ ಚಾಪರೇಶಾಮ್ ಎಲ್ಲರ ಒಳ ಹೊರಗೆ ವ್ಯಾಪ್ಸಿದ್ದು ಎಲ್ಲರಿಗೂ ನಿಯಾಮನ ಮಾಡ್ತಕ್ಕಂಥವನು ಎಲ್ಲರಿಗೂ ಬಲ ಕೊಡ್ತಕ್ಕಂಥವನು ನನಗೂ ನಿನಗೂ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರಿಗೂ ಬಲ ಪ್ರದಾನ ಮಾಡೋನು ಅಂತಾದರೆ ಈ ನರಸಿಂಹರೂಪಿ ಪರಮಾತ್ಮ ಅಂತ ಇಂತಹ ಪರಮಾತ್ಮ ಅಪ್ರತಿಮ ಮನ್ಮತ ಜಾಗ ಮನ್ಮತಜನಕ ಬ್ರಹ್ಮ ರುದ್ರಾದಿಗಳೆಲ್ಲರೂ ಸರ್ವತ್ರ ವ್ಯಾಪ್ತರಾಗಿದ್ದರೂ ಕೂಡ ಸ್ವತಂತ್ರತ್ವೇನ ವ್ಯಾಪ್ತಿ ಅನ್ನೋದಿಲ್ಲ ಬ್ರಹ್ಮ ವಾಯು ಸರಸ್ವತಿ ಭಾರತಿ ಪರಶುಕ್ಲಪ್ರೇಯರಲ್ಲಿ ಸೇರಿದವರಿಗೆ ರುದ್ರಾದಿ ದೇವತೆಗಳಿಗಂತೂ ಸರ್ವತ್ರ ವ್ಯಾಪ್ತತ್ವ ಇಲ್ಲ ಈ ಬ್ರಹ್ಮ ರುದ್ರಾದಿಗಳಿಗೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಗೆ ವ್ಯಾಪ್ತತ್ವ ಇದ್ದರೂ ಸ್ವತಂತ್ರತ್ವೇನ ವ್ಯಾಪ್ತಿತ್ವ ಅನ್ನೋದಿಲ್ಲ ಯಾಕಂದರೆ ಅವರು ಸರ್ವಶಕ್ತ ಸರ್ವ ಸಮರ್ಥ ಸಮರ್ಥರಲ್ಲ ಅಸ್ವಾತಂತ್ರ ಅನ್ನೋ ದೋಷದಿಂದ ಇರ್ತಕ್ಕಂಥವ್ರು ಆದ್ದರಿಂದ ಪರಮಾತ್ಮ ಒಬ್ಬನೇ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥವನು ಸ್ವತಂತ್ರತ್ವೇನ ವ್ಯಾಪ್ತಿ ಸರ್ವಜ್ಞ ಸರ್ವ ಪ್ರೇರಕ ಸರ್ವನಿಯಾಮಕ ಎಲ್ಲ ಗುಣಗಳಿಂದಲೂ ಕೂಡ ಪರಮಾತ್ಮ ಅಪ್ರತಿಮ ಅಲ್ಲ ಅವನಿಗೆ ಸಮರ ಆಗಲಿ ಅಧಿಕರ ಆಗಲಿ ಯಾರೂ ಇಲ್ಲ ಅಂತಹ ಪರಮಾತ್ಮನ ಮಗನಾಗಿರ್ತಕ್ಕಂಥ ಕಾಮ ಅವನೂ ಅಪ್ರತಿಮ ಮನ್ಮತ ಜನಕ ಆ ಮನ್ಮತನೂ ಕೂಡ ಅಪ್ರತಿಮ ಯಾಕೆ ಅಂದರೆ ಎಲ್ಲರ ಬಾಣ ಒಂದು ಹೃದಯವನ್ನು ಎರಡಾಗಿ ಸೀಳಿ ಬಿಸಾಕತ್ತೆ ಆದರೆ ಮನ್ಮತನ ಬಾಣ ಏನಿದೆ ಪಂಚಬಾಣ ಅಂತ ಕರಿತೀವಿ ಆ ಪಂಚಬಾಣಗಳು ಹೆಣ್ಣು ಗಂಡು ಆ ಎರಡೂ ಹೃದಯವನ್ನು ಒಟ್ಟಿಗೆ ತಂದು ಜೋಡಿಸ್ತಕ್ಕಂಥದ್ದು ಈ ಮನ್ಮತನ ಬಾಣ ಬ್ರಹ್ಮ ರುದ್ರಾದಿಗಳನ್ನು ಕೂಡ ಬಿಡೋದಿಲ್ಲ ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಬ್ರಹ್ಮದೇವರು ತಾನೇ ಸೃಷ್ಟಿ ಮಾಡಿರತಕ್ಕಂಥ ಆ ಮಗಳನ್ನು ತಾನೇ ಬಯಸಿರತಕ್ಕಂಥ ಪ್ರಸಂಗ ಆವಾಗ್ದೇವಿ ಅಂತ ರುದ್ರದೇವರು ಪಾರ್ವತಿಯನ್ನು ಮೋಹನ ಮಾಡುವಂತೆ ಮಾಡಿದ್ದು ಇದೆಲ್ಲವೂ ಕೂಡ ಮನ್ಮಥನ ಬಾಣ ಅವನು ಕೂಡ ಎಲ್ಲರ ಮನಸ್ಸನ್ನು ವ್ಯಾಪ್ತಿ ಮಾಡಿರ್ತಕ್ಕಂಥವನು ಮನೋಭಿಮಾನಿಯಾಗಿರ್ತಕ್ಕಂಥವನು ಕಾಮ ಅಂಥ ಅಪ್ರತಿಮಲನಾಗಿರ್ತಕ್ಕಂಥ ಮನ್ಮಥನಿಗೂ ಜನಕನಾಗಿರ್ತಕ್ಕಂಥವನು ಅಂತಾದರೆ ಅವನ ಪರಮಾತ್ಮನ ವ್ಯಾಪ್ತಿ ಎಷ್ಟಿರ್ಬೋದು ಚಿಂತನೆ ಮಾಡಿರಿ ಅವನ ಸೌಂದರ್ಯ ಹೇಗಿದೆ ಅಂದರೆ ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯ ಚಂದವಾಗಿದ್ದ ಚಲುವಾನ ಅಂತ ಸೌಂದರ್ಯದ ಪ್ರತೀಕ ಅಂತಾದರೆ ಮನ್ಮತ ಅಂತ ಹೇಳ್ತೀವಿ ಅಂಥ ಕೋಟಿ ಕೋಟಿ ಮನ್ಮಥರನ್ನು ಒಟ್ಟಿಗೆ ಸೇರಿಸಿದ್ರು ಕೂಡ ಪರಮಾತ್ಮನ ಸೌಂದರ್ಯಕ್ಕೆ ಸರಿಸಾಟಿ ಅನ್ನೋದಿಲ್ಲ ಪೀತಾಂಬರದ ಸಗ್ರಿ ಸಾಕ್ಷಾನ್ ಮನ್ಮತ ಮನ್ಮತಃ ಅಂತ ಪರಮಾತ್ಮನ ಅನುಗ್ರಹ ಬಲ ಅನ್ನೋದು ಒಂದಿಲ್ಲದೆ ಇದ್ದರೆ ಮನ್ಮಥನ ಪ್ರಭಾವವನ್ನು ಯಾರೂ ಕೂಡ ದೂರ ಮಾಡೋದು ಸಾಧ್ಯ ಇಲ್ಲ ಎದುರಿಸ್ಲಿಕ್ಕಾಗಲ್ಲ ಅಂತ ಪ್ರಹ್ಲಾದ್ ಒಂದು ಮಾತನ್ನು ಹೇಳ್ತಾರೆ ಭಾಗವತದಲ್ಲಿ ಈ ಮನ್ಮಥನನ್ನು ತೃಪ್ತಿಪಡಿಸೋದು ಅಂತಾದರೆ ಕಾಮ ಇಚ್ಛೆ ಅದನ್ನು ತೃಪ್ತಿಪಡಿಸೋದು ಅಂತಾದರೆ ಕಜ್ಜಿಯನ್ನು ಮತ್ತೆ ಮತ್ತೆ ತುರಿಸ್ಕೊಂಡ್ರೆ ಹೇಗೋ ಹಾಗೆ ಅಂತ ಒಂಥರ ಮನಸ್ಸಿಗೆ ಹಾಗೆ ಅನಿಸಿದ್ರು ಮತ್ತಷ್ಟು ದುಃಖಕರ ಆಗತ್ತೆ ಅಂತ ಭಾಗವತ ಉದಾಹರಣೆ ಕೊಡುತ್ತೆ ಈ ತ್ರಿವಿಧ ಜೀವರನ್ನು ಮನ್ಮತ ಅಥವಾ ಕಾಮ ಹೇಗೆ ಆಕ್ರಮಣ ಮಾಡ್ತಾನೆ ಅಂತ ಗೀತೆ ಉದಾಹರಣೆಯನ್ನು ಕೊಡ್ತಾ ಇದೆ ಸಾತ್ವಿಕರನ್ನು ಧೂಮೇನ ಆವರಿಯತೆಯನ್ನಿಹಿ ಅಂತ ಹೊಗೆಯಿಂದ ಬೆಂಕಿ ಆವರಿಸ್ಕೊಂಡ್ಬಿಟ್ಟಿತ್ತು ಅಂತ ಆದರೆ ಆ ಬೆಂಕಿಯ ಪ್ರಕಾಶ ಆಗಲಿ ಸಾಮರ್ಥ್ಯ ಆಗಲಿ ಜಗತ್ತಿಗೆ ತಿಳಿಯೋದಿಲ್ಲ ಹಾಗೆ ಸಾತ್ವಿಕರನ್ನು ಆಕ್ರಮಣ ಮಾಡತ್ತೆ ಸ್ವಲ್ಪ ಹೊಗೆಯ ಊದುಬಿಟ್ರೆ ಊದುಗಳವೆ ತೊಗೊಂಡು ಆಗ ಹೊಗೆ ದೂರ ಹೋಗತ್ತೆ ಬೆಂಕಿಯ ಪ್ರಕಾಶತೆ ಬೆಂಕಿಯ ಶಕ್ತಿ ಅನ್ನೋದು ಗೊತ್ತಾಗತ್ತಲ್ಲ ಹಾಗೆ ಸಾತ್ವಿಕರನ್ನು ಈ ಕಾಮ ಅನ್ನೋದು ಆಕ್ರಮಣ ಮಾಡಿರುತ್ತೆ ರಾಜ ಸಾರನ್ನ ಆದರ್ಶೋವ ಮಲೆಯ ಅಂತ ಕನ್ನಡಿ ಅದ್ರ ಮೇಲೆ ಧೂಳು ಬಿದ್ದಿತ್ತು ಅಂತಾದರೆ ಪ್ರತಿಬಿಂಬ ಅನ್ನೋದು ಸ್ಪಷ್ಟವಾಗಿ ಕಾಣಲ್ಲ ಆ ಧೂಳನ್ನು ಒರೆಸಿದರೆ ಪ್ರತಿಬಿಂಬ ಅನ್ನೋಲ್ಲಿ ಸ್ಪಷ್ಟತೆಯನ್ನು ಕಾಣಲಿಕ್ಕೆ ಸಾಧ್ಯ ಹಾಗೆ ಕನ್ನಡಿ ಧೂಳಿನ ಆಕ್ರಮಣ ಹೇಗಾಗಿರುತ್ತೋ ಹಾಗೆ ಕಾಮ ಅನ್ನೋದು ರಾಜಸರನ್ನು ಆಕ್ರಮಣ ಮಾಡಿರತ್ತೆ ತಾಮಸರನ್ನು ಉಲ್ಭೇನ ಆವೃತೋ ಗರ್ಭ ಅಂತ ಗರ್ಭಚೀಲದಲ್ಲಿರ್ತಕ್ಕಂಥ ಶಿಶು ಏನು ಪ್ರಯತ್ನ ಮಾಡಿದರೂ ಹೊರಗೆ ಬರೋದು ಸಾಧ್ಯ ಇಲ್ಲ ಅಷ್ಟು ಗಟ್ಟಿಯಾಗಿ ತಾಮಸ ಜೀವರನ್ನು ಈ ಕಾಮ ಅನ್ನೋದು ಆಕ್ರಮಣ ಮಾಡಿರ್ತಕ್ಕಂಥದ್ದು ಹೀಗೆ ಮುರು ಜೀವರನ್ನು ಆಕ್ರಮಣ ಮಾಡ್ತಕ್ಕಂಥ ಶಕ್ತಿ ಆ ಕಾಮಕ್ಕೆ ಇದೆ ಆ ಕಾಮದಿಂದ ಬಿಡುಗಡೆ ಆಗಬೇಕು ಅಂತಾದರೆ ಭಗವಂತನ ಅನುಗ್ರಹದಿಂದ ಮಾತ್ರ ಎದುರಿಸಲಿಕ್ಕೆ ಸಾಧ್ಯ ಕಾಮನ ಪ್ರಭಾವವನ್ನು ಇಲ್ಲದೇ ಇದ್ದರೆ ಇಲ್ಲ ಅಂತ ಪ್ರಹ್ಲಾದ್ ಭಾಗವತದಲ್ಲಿ ತಿಳಿಸ್ತಾರೆ ಸದ್ವಿಷಯಗಳಲ್ಲಿ ಕಾಮ ಆದರೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಬಂದು ಅಂತರಂಗ ಶುದ್ಧಿಯಾಗಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಹೆಚ್ಚಾಗಿ ಪರಮಾತ್ಮನಲ್ಲಿ ಭಕ್ತಿ ಪಕ್ವ ಭಕ್ತಿ ಪರಿಪಕ್ವ ಭಕ್ತಿ ಅತಿ ಪರಿಪಕ್ವ ಭಕ್ತಿ ಹಂತವನ್ನು ತಲುಪಿ ಆಮೇಲೆ ತತ್ವಜ್ಞಾನವನ್ನು ಪಡೆದು ಆಮೇಲೆ ಪರಂಪರೆಯಲ್ಲಿ ಮೋಕ್ಷವನ್ನು ಹೊಂದುವುದಕ್ಕೆ ಅನುಕೂಲ ಆಗುತ್ತೆ ಅದೇ ದುಷ್ಟ ವಿಷಯಗಳಲ್ಲಿ ಕಾಮನೆ ಉಂಟಾದರೆ ನರಕ ಅಂಧಂತಮಸೆಗೆ ಕಾರಣ ಆಗತ್ತೆ ಅಧೋಗತಿಗೆ ಕಾರಣ ಆಗತ್ತೆ ಆದ್ದರಿಂದ ಇಂತಹ ಕಾಮ ಬರೋದಾದರೆ ಸದ್ವಿಷಯಗಳಲ್ಲಿ ಕಾಮ ಬರಲಿ ಬೇರೆಯವರಿಗಿಂತ ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಇಚ್ಛೆ ಕಾಮ ಈ ರೀತಿಯಾಗಿ ಸಾಧನೆಯ ಮಾರ್ಗದಲ್ಲಿ ಪ್ರವೃತ್ತಿಯಾಗುವಂತಹ ಕಾಮ ಬರಲಿ ಅಂತ ಕೃಷ್ಣ ಪರಮಾತ್ಮನನ್ನು ಅಕ್ರೂರ ಕೇಳಿದಂತೆ ಆಗಲಿ ಅಂತ ದುಷ್ಟ ವಿಷಯಗಳ ಕಾಮದಿಂದ ಕಾಮನೆಯಿಂದ ಬಿಡುಗಡೆ ಆಗಬೇಕು ಅಂತ ಆದರೆ ಅದು ದೈವಾನುಗ್ರಹದಿಂದ ಪರಮಾತ್ಮನ ಅನುಗ್ರಹದಿಂದ ಮಾತ್ರ ಸಾಧ್ಯ ಹೊರತು ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ ಇಂತಹ ಪರಮಾತ್ಮ ಸರ್ವಜ್ಞನಾಗಿರ್ತಕ್ಕಂಥವನು ಜಗದಾದ್ಯಂತ ಮಧ್ಯಗಳ ಬಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಇಲ್ಲ ಎಲ್ಲವನ್ನು ತಿಳ್ಕೊಂಡಿರ್ತಕ್ಕಂಥ ಸರ್ವ ಸಮರ್ಥ ಸರ್ವಶಕ್ತ ಅಂತಾದರೆ ಅವನು ಪರಮಾತ್ಮನೇ ಜಾಗೃತ ಅವಸ್ಥಾ ಸ್ವಪ್ನಾವಸ್ಥಾ ಸುಶುಪ್ತಿಯ ಅವಸ್ಥಾ ಹಿಂಗೆ ಅವಸ್ಥಾ ಅಂತ ಪರಮಾತ್ಮನೇ ಹೀಗೆ ಸರ್ವತ್ರ ವ್ಯಾಪ್ತನಾಗಿ ಇರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತ ಆದರೆ ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಇಂತಹ ಪರಮಾತ್ಮ ಎಲ್ಲರೊಳಗೂ ತಾನಿಪ್ಪ ತನ್ನೊಳಗೆ ಎಲ್ಲರನ್ನು ಧರಿಸಿಪ್ಪ ಅಂತ ಎಲ್ಲರೊಳಗೆ ತಾನಿರೋದು ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ವ್ಯಾಪ್ತಿಯ ಚಿಂತನೆ ಎಲ್ಲರನ್ನೂ ತನ್ನೊಳಗೆ ಎಲ್ಲವನ್ನೂ ಎಲ್ಲರನ್ನೂ ತನ್ನೊಳಗೆ ಧರಿಸಿರೋದು ಕೂಡ ಅದ್ಭುತವಾಗಿರ್ತಕ್ಕಂಥ ಮತ್ತೊಂದು ವ್ಯಾಪ್ತಿಯ ಪರಿಕಲ್ಪನೆ ಅಂತ ಇಷ್ಟೆಲ್ಲ ಆದರೂ ಸತ್ಯಂ ವಿಧಾತು ನಿಜವೃತ್ಯ ಭಾಷಿ ತಮ್ಮಂಥ ಪ್ರಹ್ಲಾದ ಸತ್ಯ ಮಾಡೋದಕ್ಕಾಗಿ ನರಸಿಂಹರೂಪಿ ಪರಮಾತ್ಮ ಅವತಾರ ಮಾಡಿದ ಇಂತಹ ಪರಮಾತ್ಮ ಬಹುಗುಣ ಭರೀತಾ ಅಂತ ಪರಮಾತ್ಮನಲ್ಲಿ ಅನಂತ ಕಲ್ಯಾಣ ಗುಣಗಳು ಎಷ್ಟು ಗುಣ ಅಂತ ಪ್ರಶ್ನೆ ಮಾಡಿದ್ರೆ ಪ್ರಹ್ಲಾದರಾಜರು ನರಸಿಂಹದೇವರನ್ನು ಸ್ತೋತ್ರ ಮಾಡಿ ಹೇಳ್ತಾರೆ ಬ್ರಹ್ಮಾದಿ ದೇವತೆಗಳು ಬ್ರಹ್ಮದಯ ಸುರಗಣ ಮುನಯೋಹ ಸಿದ್ದಾಂ ಅವರೆಲ್ಲ ಸೇರಿದರೂ ಕೂಡ ಒಟ್ಟಿಗೆ ಸ್ತೋತ್ರ ಮಾಡಿದರೂ ಭಗವಂತನ ಬಲ ಜ್ಞಾನಾದಿಗುಣಗಳಲ್ಲಿ ಒಳ್ಳೆ ಏಕ ಏಕಪ್ರಕಾರವಾಗಿರ್ತಕ್ಕಂಥ ಮನಸ್ಸನ್ನಿಟ್ಟು ಸ್ತೋತ್ರ ಮಾಡಿದರೂ ಕೂಡ ಎಷ್ಟೆಲ್ಲ ಅವನನ್ನು ಸ್ತೋತ್ರದ ಪ್ರವಾಹವನ್ನೇ ಹರಿಸಿದ್ರೂ ಕೂಡ ಮುಗೀತು ಅಂತಾಗಲ್ಲ ಅಂಥ ಅದ್ಭುತವಾಗಿರ್ತಕ್ಕಂಥ ಜ್ಞಾನಾನಂದ ಆದಿ ಗುಣಗಳು ಪರಮಾತ್ಮನಲ್ಲಿ ಇರ್ತಕ್ಕಂಥದ್ದು ಈ ವ್ಯಾಪ್ತಿಯು ಕೂಡ ಅನಿರ್ವಚನೀಯವಾಗಿರ್ತಕ್ಕಂಥದ್ದು ಅತ್ಯಂತವಾಗಿರ್ತಕ್ಕಂಥದ್ದು ಆ ಎಲ್ಲವೂ ಕೂಡ ವಿಚಿತ್ರವಾಗಿರ್ತಕ್ಕಂಥ ಗುಣಗಳು ಪರಮಾತ್ಮನ ಗುಣಗಳು ಅಂತ ಪರಸ್ಪರ ವಿರುದ್ಧ ಅನಿಸುವ ಗುಣಗಳಿವೆ ಎಲ್ಲ ರೀತಿಯಾಗೂ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ ಅರೋ ಅರಣೋರಣೀಯ ಆಗಿದ್ದಾನೆ ಪರಸ್ಪರ ವಿರುದ್ಧ ಗುಣಗಳ ಧರ್ಮಗಳ ನಿರೂಪಣೆಯನ್ನು ಭಗವಂತನಲ್ಲಿ ಕಾಣ್ಬೋದು ತದೇ ಜತಿ ತನ್ನೇ ಜತಿ ತದ್ದೂರೆ ತದ್ವಂತಿಕೆ ದೂರದ್ದೂರ ತನ ಎತ್ತು ತದೇ ಇಲ್ಲಿ ವಿಚಿತ್ರವಾಗಿರ್ತಕ್ಕಂಥ ಗುಣಗಳ ನಿರೂಪಣೆಯನ್ನು ಮಾಡುತ್ತಾರೆ ಇಂತಹ ಪರಮಾತ್ಮನಿಗೆ ಅನಂತ ನಾಮಗಳು ಅನಂತ ಗುಣಗಳು ಎಲ್ಲ ನಾಮಗಳು ಕೂಡ ಗುಣವಾಚಕಗಳಾಗಿರ್ತಕ್ಕಂಥದ್ದು ಸರ್ವ ಶಬ್ದವಾಚ್ಯನಾಗಿರ್ತಕ್ಕಂಥವನು ಯಾನಿ ನಾಮ ಗೌಣಾ ವಿಕ್ಯಾತಾನಿ ಮಹಾತ್ಮನಃ ಅಂತ ಅನಂತ ನಾಮಗಳು ಕೂಡ ಅನಂತಾನಂತರು ಗುಣಭರಿತನಾಗಿರ್ತಕ್ಕಂಥವನು ಈ ನೃ ನರಸಿಂಹರೂಪನೇ ವಿರುದ್ಧ ಧರ್ಮಧರ್ಮಿತ್ವಾದಿಗುಣಗಳನ್ನು ನಿರೂಪಣೆ ಮಾಡ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ರೂಪ ಅಂತ ವಿರುದ್ಧ ಧರ್ಮಧರ್ಮಿತ್ವ ಸರ್ವಂತರಿಯಾಮಿತ ತಥಾ ನರಸಿಂಹೋ ಅದ್ಭುತ ಸ್ತಂಭ ಸ್ತಂಭೋತಃ ಈ ರೀತಿಯಾಗಿ ವಾದರಾಜರು ಆ ನರಸಿಂಹ ರೂಪವನ್ನು ವಿವರಣೆ ಮಾಡ್ತಾರೆ ಅಂಥ ಅದ್ಭುತವಾಗಿರ್ತಕ್ಕಂಥ ರೂಪಗಳು ಗುಣಗಳು ಅಂತ ಎಲ್ಲ ಶಬ್ದಗಳು ಕೂಡ ಪರಮಾತ್ಮನ ಗುಣವಾಚಕಗಳು ಅಂದರೆ ಗುಣವನ್ನು ತಿಳಿಸ್ತಕ್ಕಂಥ ಶಬ್ದಗಳೇ ಆಗಿರ್ತಕ್ಕಂಥದ್ದು ದಾನವದಲ್ಲಣ ದುಷ್ಟ ದಾನವರಿಗೆ ಮಾತ್ರ ಉಗ್ರವಾಗಿರ್ತಕ್ಕಂಥ ಭೀಕರ ರೂಪವನ್ನು ತೋರಿಸ್ತಾನೆ ನರಸಿಂಹ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯುಂ ನಮಾಮಂತ್ ಅದೇ ಶಿಷ್ಟರಿಗೆ ಅಥವಾ ಸಜ್ಜನರಿಗೆ ಮುದ್ದು ನರಸಿಂಹ ಸೆಗೇಬ ಅಂತ ಲಕ್ಷ್ಮೀಶೋಭ ಅಂದರೆ ವಾದರಾಜರು ಸ್ತೋತ್ರ ಮಾಡುವಂತೆ ಸೌಮ್ಯವಾಗಿರ್ತಕ್ಕಂಥ ರೂಪ ಇಂತಹ ಪರಮಾತ್ಮ ಸೊಲ್ಲಲಾಲಿಸಿ ಸ್ತಂಭದಿಂದಲೇ ಬಂದ ಬಕುತನಿಗೆ ಕಂಬದಿಂದಲೇ ನರಸಿಂಹ ರೂಪಿ ಪರಮಾತ್ಮ ದರ್ಶನವನ್ನು ಪ್ರಹ್ಲಾದ ಪರಮಾತ್ಮ ಸರ್ವತ್ರ ವ್ಯಾಪ್ತ ಅಂತ ಹೇಳ್ತಾನೆ ನಾನೇ ನರಸಿಂಹ ಹಿರಣ್ಯಕಶಿಪ್ಪು ಅದನ್ನು ನಂಬಲಿಲ್ಲ ಈ ಕಂಬದಲ್ಲಿದ್ದಾನ ಇದ್ರೆ ತೋರಿಸು ನಿನ್ನನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ಕೇಳಿದಾಗ ಅದು ನರಸಿಂಹರೂಪಿ ಪರಮಾತ್ಮ ಕಂಬದಿಂದ ಪ್ರಕಟನಾದ ಅಂತ ಈ ನರಸಿಂಹರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡೋದು ಒಂದು ರೀತಿಯಲ್ಲಿ ಸುಲಭ ರಾಮಕೃಷ್ಣಾದಿ ರೂಪಗಳ ಸ್ಮರಣೆ ಮಾಡಬೇಕು ಅಂತಾದರೆ ಎಲ್ಲಿ ಅವತಾರ ಮಾಡಿದ ತಂದೆ ಯಾರೋ ತಾಯಿ ಯಾರೋ ಆ ರೂಪದಲ್ಲಿ ಭಗವಂತ ಮಾಡಿರ್ತಕ್ಕಂಥ ಕಾರ್ಯಗಳೇನು ಇತ್ಯಾದಿ ಎಲ್ಲ ಚಿಂತನೆ ಮಾಡಬೇಕು ಅದೇ ನರಸಿಂಹ ರೂಪಿ ಪರಮಾತ್ಮನ ವಿಳಾಸ ಹೇಳಬೇಕಾದ್ರೆ ಕೇರ್ ಆಫ್ ಕಂಬ ಕಂಬದಿಂದ ಬಂದ ಅಂತಿಷ್ಟು ಹೇಳಿದ್ರೆ ಪರಮಾತ್ಮನ ನರಸಿಂಹಾವತಾರದ ಆವರ ಮೂಲಕ ಅಂಥ ಉಗ್ರ ರೂಪವನ್ನು ದಾನವದಲ್ಲಣ ದೈತ್ಯರಿಗೆ ತೋರಿದ್ದು ಮತ್ತು ಸಜ್ಜ ಸಕಲ ಸಜ್ಜನರಿಗೆ ತನ್ನ ಸೌಮ್ಯ ರೂಪವನ್ನು ತೋರಿ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ಭಕ್ತನಾಗಿರ್ತಕ್ಕಂಥ ಪ್ರಹ್ಲಾದನ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಆ ಮೂಲಕ ಎಷ್ಟೆಲ್ಲ ಜನರ ಮಾತನ್ನು ಸತ್ಯ ಮಾಡಿದ ಅಂತ ಸತ್ಯಧರ್ಮರು ಅದನ್ನು ವಿಶೇಷವಾಗಿ ವ್ಯಾಖ್ಯಾನ ಮಾಡ್ತಾರೆ ಭಾಗವತಕ್ಕೆ ಹಾಗೆ ಭಗವಂತ ವೃತ್ಯರನ್ನು ಅಂದರೆ ತನ್ನ ಭಕ್ತರಾಗಿರ್ತಕ್ಕಂಥವನ್ನ ಉದ್ಧಾರ ಮಾಡಲಿಕ್ಕೆ ಈ ರೀತಿಯಾಗಿ ಅದ್ಭುತವಾಗಿ ತನ್ನ ರೂಪವನ್ನು ಪ್ರಕಟ ಮಾಡದ ಅಂತ ತಿಳಿಸ್ತಾರೆ ದಾಸರ ಹಾಡು ಹೇಳ್ತಾರೆ ತರಳ ಪ್ರಹ್ಲಾದ ನುಡಿಯ ಕೇಳಿ ತ್ವರಿತಾದಿ ಬಂದ್ಯೋ ಏನ್ ನೊಡೆಯ ಅಂತ ನರಸಿಂಹ ಪಾಯಿ ಲಕ್ಷ್ಮೀ ನರಸಿಂಹ ಅಂತ ಆ ಪ್ರಹ್ಲಾದ ಹಿರಣ್ಯ ಕಶಿಪುರ್ಗೆ ಹೇಳ್ತಾನೆ ಸವೈ ಬಲಂ ಬಲೀನಾಮ್ ನನಗೆ ನಿನಗೆ ಮಾತ್ರ ಅಲ್ಲ ಜಗತ್ತಿನಲ್ಲಿಡ್ತಕ್ಕಂಥ ಎಲ್ಲರಿಗೂ ಬಲ ನಡ್ತಕ್ಕಂಥವನ್ನಂತಾದರೆ ಆ ಇದೇ ನರಸಿಂಹನೇ ಅಂಥೇಳಿ ಭಕ್ತನ ಈ ನುಡಿಯನ್ನು ಕೇಳಿ ತಕ್ಷಣ ಕಂಬದಿಂದ ಬಂದು ಶೀಘ್ರದಲ್ಲಿ ದರ್ಶನವನ್ನು ಕೊಟ್ಟ ಪರಮಾತ್ಮ ನರಸಿಂಹ ಅಥವಾ ಹಿರಣ್ಯಕಶಿಪೂ ಕೂಡ ಸ್ವಭಾವತಃ ಭಕ್ತನೇ ಜಯ ಅಂತ ವೈಕುಂಠ ದ್ವಾರಪಾರಕ ಅವನಲ್ಲಿ ದೈತ್ಯನ ಆವೇಶ ಹಸುರಾವೇಶದಿಂದ ಆ ಹಿರಣ್ಯಕಶಿಪು ಹೇಳಿದ್ದು ಎಲ್ಲಿದಾನೆ ಭಗವಂತ ಎಲ್ಲ ಕಡೆ ಇದ್ದಾನೆ ಅಂತ ಆದರೆ ಈ ಕಂಬದಲ್ಲಿ ಯಾಕೆ ಕಾಣಿಸ್ತಾ ಅಂತ ಈ ರೀತಿಯಾಗಿ ಉದ್ಗಾರದಿಂದ ಹೇಳಿದಾಗ ಸ್ತಂಭದಿಂದಲೇ ಬಂದ ತಕ್ಷಣ ನರಸಿಂಹರೂಪಿ ಪರಮಾತ್ಮ ಕಂಬದಿಂದ ಪ್ರತ್ಯಕ್ಷನಾದ ಭಕ್ತನಿದ್ದಲ್ಲಿ ಭಗವಂತನ ವ್ಯಾಪ್ತಿ ಇದ್ದೇ ಇರತ್ತೆ ಆ ದರ್ಶನವನ್ನು ಕೊಟ್ಟೇ ಕೊಡ್ತಾನೆ ಅಂತ ಈ ಮೂಲಕ ತಿಳಿಸ್ತಾನೆ ಕಂಬದಿಂದಲೇ ಬಂದ ಅಂತೇಳಿ ಕಂಬದಲ್ಲೂ ಕೂಡ ಪರಮಾತ್ಮ ಇರ್ತಾನೆ ಅವನನ್ನು ಉಪಾಸನೆ ಮಾಡೋದು ಸುಲಭ ಕಂಬ ನೋಡಿದ ತಕ್ಷಣ ನರಸಿಂಹರೂಪಿ ಪರಮಾತ್ಮನ ಸ್ಮರಣೆ ಬರಬೇಕು ಅದಕ್ಕೆ ಆ ಪರಮಾತ್ಮನೇ ನಾವು ಪ್ರಾರ್ಥನೆ ಮಾಡಬೇಕು ನಮಗೆ ಕಂಬದಂತೆ ಆಗದೇ ಇದ್ದಂಗೆ ಜ್ಞಾನವನ್ನು ಕೊಟ್ಟು ನೀನು ಕಂಬದಿಂದ ಬಂದಿರತಕ್ಕಂಥ ನಿನ್ನ ರೂಪದ ಉಪಾಸನೆಯನ್ನು ನೀನೇ ಅನುಗ್ರಹ ಮಾಡುವಂಥ ಪರಮಾತ್ಮನನ್ನು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಭಾಗವತ ವರ್ಣನೆ ಮಾಡುತ್ತೆ ಸ್ತಂಭೆ ಸಭಾಯ ಅಂಥೇಳಿ ಕಂಬದಿಂದ ನರಸಿಂಹ ಬಂದಂತೆ ವರ್ಣನೆ ಮಾಡಿದೆ ಆದರೆ ಹರಿವಂಶ ಮತ್ಸ್ಯ ಪುರಾಣ ನರಸಿಂಹ ಪುರಾಣ ಎಲ್ಲ ನರಸಿಂಹ ಹೊರಗಿನಿಂದ ಬಂದು ಆ ಹಿರಣ್ಯ ಪ್ರವೇಶ ಮಾಡಿದಂತೆ ಕಾಣತ್ತೆ ಈ ರೀತಿಯಾಗಿ ವಿರೋಧಾಭಾಸ ಅಂದರೆ ಬೇರೆ ಬೇರೆ ಕಲ್ಪಗಳಲ್ಲಿ ಬೇರೆ ಬೇರೆ ಅಂತ ಹರಿವಂಶದಲ್ಲಿ ನರಸಿಂಹ ಕಾಡಿನಿಂದ ಬಂದ ಅಂತ ವರ್ಣನೆ ಈ ರೀತಿಯಾಗಿ ಈಗ ಪ್ರಶ್ನೆ ಏನು ಅಂದರೆ ನರಸಿಂಹ ಹೊರಗಿನಿಂದ ಸಭಾಭವನಕ್ಕೆ ಬಂದರೂ ಕಂಬದಿಂದ ಬಂದರೂ ಅವನು ಮೊದಲಿಗೆ ಇರಲಿಲ್ವಾ ಅಂತ ಪ್ರಶ್ನೆ ಬಂದರೆ ಆ ರೀತಿ ಅಲ್ಲ ಅವನು ಮೊದಲಿಗೆ ಅಲ್ಲಿ ಇರಲಿಲ್ಲ ಅಂತ ತಿಳ್ಕೊಬಾರ್ದು ಭಗವಂತನ ಎಲ್ಲ ರೂಪಗಳು ಕೂಡ ಎಲ್ಲ ಕಡೆ ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥದು ಅಣೋರಣೀಯ ಮಹತೋಮಹೀಯ ಅಪರಿಮಿತನಾಗಿರ್ತಕ್ಕಂಥವನು ಭಗವಂತ ಅಚಿಂತ್ಯ ಶಕ್ತಿಯಿಂದ ಪರಿಮಿತ ಆಕಾರದಲ್ಲಿ ಕಾಣಿಸ್ಕೊಂಡು ಕಂಬದಿಂದ ಬರ್ತಾನೆ ಭಗವಂತ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಮಾಡ್ತಾ ಇರ್ತಾನೆ ಭಗವಂತ ಆ ಕಂಬದಿಂದ ಒಂದು ರೂಪ ಅಥವಾ ಒಂದು ರೂಪ ಇನ್ನೊಂದು ರೂಪದ ಜೊತೆಗೆ ಐಕ್ಯ ಹೊಂದತ್ತೆ ಅಷ್ಟೇ ಹೊರತು ಬೇರೆ ಅಲ್ಲ ಎರಡು ದೀಪ ಸೇರಿದ್ರೆ ಒಂದು ದೀಪ ಆಗುತ್ತೆ ಏನಾದರೂ ವ್ಯತ್ಯಾಸ ಆಗುತ್ತಾ ಇಲ್ವಾ ಆ ರೀತಿಯಾಗಿ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕು ನರಸಿಂಹರೂಪಿ ಪರಮಾತ್ಮ ಹಿರಣ್ಯ ಕಶಿಪ್ಪಿನ ಹೃದಯದಲ್ಲಿ ಮೊದಲಗೇ ಇದ್ದ ಪ್ರಹ್ಲಾದನ ಹತ್ರನೂ ಇದ್ದ ಆದರೆ ನರಸಿಂಹನನ್ನೇ ಪ್ರಹ್ಲಾದ ಉಪಾಸನೆ ಮಾಡ್ತಿದ್ದ ನಾರದರು ಅವನಿಗೆ ಉಪದೇಶ ಮಾಡಿದ್ದು ಕೂಡ ಇದೇ ನರಸಿಂಹ ಮಂತ್ರವನ್ನೇ ಓಂ ನಮೋ ಭಗವತೆ ತುಭ್ಯ ಪುರುಷಾಯ ಮಹಾತ್ಮನೇ ಹೃದಯ ಅದ್ಭುತ ಸಿಂಹಾಯ ಬ್ರಾಹ್ಮಣೇ ಪರಮಾತ್ಮನೇ ಅಂತ ಭಾಗವತ ವ್ಯಾಖ್ಯಾನ ಮಾಡ್ತಾ ಇದೆ ನಾರದರು ಕಯಾದುವಿನ ಗರ್ಭದಲ್ಲಿರ್ತಕ್ಕಂಥ ಪ್ರಹ್ಲಾದರಾಜರಿಗೆ ನರಸಿಂಹ ಮಂತ್ರವನ್ನೇ ಉಪದೇಶ ಮಾಡಿದರು ಆದ್ದರಿಂದ ಉಪಾಸನೆ ಆ ನರಸಿಂಹ ರೂಪಿ ಪರಮಾತ್ಮನನ್ನೇ ಆ ಪ್ರಹ್ಲಾದ ಉಪಾಸನ ಮಾಡ್ತಿದ್ದ ಉಪಾಸಕನ ಬಳಿಯಲ್ಲೇ ಇದ್ದ ಉಪಾಸನಾಗಿರ್ತಕ್ಕಂಥ ನರಸಿಂಹಮೂರ್ತಿ ಕಂಬದಿಂದ ಬಂದು ಇಲ್ಲಿ ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟ ಹೀಗೆ ಭಗವಂತನ ಎಲ್ಲ ರೂಪಗಳು ಕೂಡ ಅಭಿನ್ನವಾಗಿದ್ದು ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥದ್ದು ಅಂತ ತಿಳ್ಕೊಬೇಕು ಕರ್ಮನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾ ತಿಳಿಸ್ತಾರೆ ಪರಮಾತ್ಮನ ನಾಭಿ ಕಮಲದಲ್ಲಿರ್ತಕ್ಕಂಥ ಚಿತುರ್ಮುಖ ಬ್ರಹ್ಮ ಭಗವಂತ ನನ್ನ ಸ್ತೋತ್ರ ಮಾಡ್ತಾ ನನ್ನೊಳಗಿರುವ ನಿನ್ನ ಕಡೆಗೇ ನೀನು ಬಾ ಅಂತ ಪ್ರಾರ್ಥಿ ಪ್ರಾರ್ಥನೆ ಮಾಡ್ತೀನಿ ಹೊರತು ನೀ ನನ್ನ ಹತ್ರ ಬಾ ಅಂತ ಆಹ್ವಾನ ಮಾಡ್ತಕ್ಕಂಥ ಶಕ್ತಿ ನನಗಿಲ್ಲ ಅಂತ ಈ ರೀತಿಯಾಗಿ ಚಿತ್ರರ್ಮುಖ ಬ್ರಹ್ಮದೇವರು ಪರಮಾತ್ಮನನ್ನು ಅಂದರೆ ನೀನು ನನ್ನೊಳಗಿರುವ ನಿನ್ನ ಕಡೆಗೆ ನೀನು ಬಾ ಅಂತ ನನ್ನೊಳಗೆ ನೀನಿದೆಯಾ ನಿನ್ನ ಕಡೆಗೆ ನೀನು ಬಾ ಅಂತ ನಾನು ಕರೆದಿದ್ದೇ ಹೊರತು ನೀನು ನನ್ನ ಬಳಿಗೆ ಬಾ ಅಂತ ಕರೆಯುವಂಥ ಸಾಮರ್ಥ್ಯ ಇಲ್ಲ ಅಂತ ಅದ್ಭುತವಾಗಿ ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ ಅಂತ ಪದ್ಮಪುರಾಣದ ವಾಕ್ಯವನ್ನುಲ್ಲಿ ತಿಳಿಸ್ತಾರೆ ಹೀಗೆ ಆ ಪರಮಾತ್ಮನ ಅದ್ಭುತವಾಗಿರ್ತಕ್ಕಂಥ ಆ ನರಸಿಂಹ ರೂಪದ ಉಪಾಸನೆಯನ್ನು ತಿಳಿಸ್ಕೊಟ್ಟು ಜಗನ್ನಾಥದಾಸರು ಈ ಸಂಧಿಯನ್ನು ಜಗನ್ನಾಥ ವಿಠಲನಿಗೆ ಅಂಕಿತ ಮಾಡಿ ಇದನ್ನು ಸಮರ್ಪಣೆಯನ್ನು ಮಾಡ್ತಾರೆ ಸತ್ಯಧರ್ಮ ತೀರ್ಥರು ಭಾಗವತಕ್ಕೆ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಸತ್ಯಂ ವಿಧಾತು ನಿಜ ಪ್ರತ್ಯಭಾಷಿ ತಮ್ಮನದನ್ನು ರಾಜರ ಮಾತಿನಂತೆ ಅನೇಕ ಅರ್ಥಗಳನ್ನು ತಿಳಿಸ್ತಾರೆ ತನ್ನ ವೃತ್ತಿಯನಾಗಿರ್ತಕ್ಕಂಥ ಏಕಾಂತ ಭಕ್ತನಾಗಿರ್ತಕ್ಕಂಥ ಪ್ರಹ್ಲಾದ ಹೇಳಿದ್ದು ಪರಮಾತ್ಮ ಸರ್ವತ್ರ ವ್ಯಾಪ್ತ ಎಲ್ಲೆಲ್ಲೂ ಇದ್ದಾನೆ ಅವನಿಲ್ದೇ ಇರತಕ್ಕಂಥ ಸ್ಥಳನೇ ಇಲ್ಲ ಅಂತ ಅದನ್ನು ಸತ್ಯವಾಗಿ ಮಾಡಬೇಕು ಅಂತ ತಾನು ಆ ಹಿರಣ್ಯಕಶ್ಯಪು ಸ್ತಂಭದಿಂದ ಪ್ರಕಟನಾದ ಒಂದು ರೀತಿಯಾಗಿ ಇನ್ನೊಂದು ರೀತಿಯಾಗಿ ತನ್ನ ವೃತ್ತಿಯರು ಸೇವಕರು ಯಾರು ಜಯವಿಜಯರು ಅವರಿಗೆ ತಾನೇ ಹೇಳಿದ್ರು ವರ ಕೊಟ್ಟಿದ್ದು ಮೂರು ಜನ್ಮಗಳಲ್ಲಿ ನಾನೇ ನಿಮ್ಮನ್ನು ಸಂಹಾರ ಮಾಡ್ತೀನಿ ಅಂತ ಅದನ್ನು ಸತ್ಯ ಮಾಡಲಿಕ್ಕಾಗಿ ತಾನು ಸ್ತಂಭದಿಂದ ಪ್ರಕಟನಾಗಿ ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡ್ದ ಅಂತ ಅವರಿಗೆ ಕೇಳಿರ್ತಾನೆ ಮೂರು ಜನ್ಮದಲ್ಲಿ ನನ್ನ ಭಕ್ತರಾಗಿ ನನ್ನಿಂದನೇ ಸಂಹಾರ ಸಂಹಾರಕ್ಕೆ ಒಳಗಾಗ್ತೀರಾ ಅಥವಾ ನನ್ನನ್ನು ದ್ವೇಷ ಮಾಡಿ ಏಳು ಜನ್ಮಗಳನ್ನು ಕಳೀತೀರ ಅಂತ ಆಗ ನಿನ್ನನ್ನು ಬಹಳ ಕಾಲ ಬಿಟ್ಟಿರೋದು ಸಾಧ್ಯ ಇಲ್ಲ ಮೂರೆಯ ಜನ್ಮದಲ್ಲಿ ನಿನ್ನನ್ನು ದ್ವೇಷ ಮಾಡಿ ನಿನ್ನಿಂದನೇ ಸಂಹರಿಸಲ್ಪಟ್ಟು ಮತ್ತೆ ನಿನ್ನನ್ನೇ ಬಂದು ಸೇರ್ತೀವಿ ಅಂತ ಪ್ರಾರ್ಥನೆಯನ್ನು ಮಾಡಿರ್ತಾರಲ್ಲ ಆ ರೀತಿಯಾಗಿ ಆ ಮಾತನ್ನು ಕೂಡ ಸತ್ಯ ಮಾಡಲಿಕ್ಕಾಗಿ ಸತ್ಯಂ ವಿಧಾತು ನಿಜವೃತ್ಯ ಅಂತ ನರಸಿಂಹರೂಪಿ ಪರಮಾತ್ಮ ಪ್ರಕಟನೆ ಆದ ಇನ್ನೊಂದು ರೀತಿಯಾಗಿ ತನ್ನ ವೃತ್ತಿರೇ ಆಗಿರ್ತಕ್ಕಂಥ ಸನಕಾದಿಗಳು ಜಯ ವಿಜರಿಗೆ ಶಾಪ ಕೊಟ್ಟಿದ್ದು ಮೂರು ಜನ್ಮ ಮುಗಿಸಿ ಆಮೇಲೆ ವೈಕುಂಠಕ್ಕೆ ಹಿಂದಿರುಗಿ ಬರ್ರಿ ಅಂತ ನರಸಿಂಹ ತಾನು ಕಂಬದಿಂದ ಪ್ರಕಟನಾಗಿದ್ದು ಹಿರಣ್ಯ ಕಪ್ ಶುಪ್ಪುವಿನಲ್ಲಿರ್ತಕ್ಕಂಥ ಜಯನ ಜೀವದ್ವಯ ಆವೇಶ ಒಂದು ಜನ್ಮವನ್ನು ಕಳೆಯೋದಕ್ಕಾಗಿ ಆದ್ದರಿಂದ ನರಸಿಂಹ ರೂಪವನ್ನು ತಾಳ್ದ ಅಲ್ಲಿ ವೃತ್ತಿಯರೇ ಆಗಿರ್ತಕ್ಕಂಥ ಸನಕಾದಿಗಳ ಮಾತನ್ನು ಸತ್ಯ ಮಾಡುವುದಕ್ಕಾಗಿ ಸತ್ಯಂ ವಿಧಾತು ನಿಜವೃತ್ಯ ಅಂತ ಆ ಸನಕಾರಿಗಳು ಕೂಡ ಪರಮಾತ್ಮನ ಭೃತ್ಯರೇ ಆಗಿರ್ತಕ್ಕಂಥದ್ದು ಇನ್ನೊಂದು ರೀತಿಯಾಗಿ ತನ್ನ ವೃತ್ಯರಲ್ಲಿ ಅತ್ಯಂತ ಪ್ರಿಯನಾಗಿರ್ತಕ್ಕಂಥವನು ಚತುರ್ಮುಖ ಬ್ರಹ್ಮ ಅವನ ಭೃತ್ಯ ಅಂತ ಆದರೆ ಹಿರಣ್ಯಕಶಿಪು ಆ ಹಿರಣ್ಯಕಶಿಪು ಹೇಳಿದ್ದು ಮೃಗದಿಂದಾಗಲಿ ಅಥವಾ ನರರಿಂದಾಗಲಿ ತನಗೆ ಮರಣ ಬರಬಾರದು ಅಂತ ದೊಡ್ಡ ಪಟ್ಟಿಯನ್ನೇ ಸಿದ್ಧ ಮಾಡಿ ಕೊಟ್ಟಿದ್ದ ನರನೂ ಅಲ್ಲದ ಮೃಗನೂ ಅಲ್ಲದ ನರಸಿಂಹ ರೂಪದಿಂದ ಬಂದು ಹಿರಣ್ಯಕಶಿಪವನ್ನು ಸಂಹಾರ ಮಾಡಿದ ನರಸಿಂಹ ಆ ವೃತ್ಯನ ಕೊಟ್ಟಿದ್ದು ವರವನ್ನು ಸತ್ಯ ಮಾಡಲಿಕ್ಕಾಗಿ ಈ ರೀತಿಯಾಗಿ ಅನುಗ್ರಹವನ್ನು ಮಾಡಿದೆ ಇದೊಂದು ರೀತಿಯಾಗಿ ಇನ್ನೊಂದು ರೀತಿಯಾಗಿ ತನ್ನ ಪ್ರೀತಿಯ ವೃತ್ಯನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮ ಹಿರಣ್ಯಕಶ್ಯಪಿಗೆ ನರಮೃಗದಿಂದ ನರದಿಂದ ಮೃಗದಿಂದ ಮರಣ ಬೇಡ ಅಂತ ಆದಾಗ ಹೇಳಿದಾಗ ಆ ವರ ಕೇಳಿದಾಗ ತಥಾಸ್ತು ಅಂತ ಹೇಳಿದ್ದ ಆ ಮಾತನ್ನ ಸತ್ಯಂ ವಿಧಾತು ನಿಜವೃತ್ಯ ಭಾಷಿತಂ ಅಂದರೆ ನರನೂ ಅಲ್ಲದ ಮೃಗನೂ ಅಲ್ಲದ ನರಸಿಂಹ ನರಮೃಗ ವೇಷ ರೂಪದಿಂದ ಬಂದು ಆ ಮಾತನ್ನ ಸತ್ಯ ಮಾಡಿ ಹಿರಣ್ಯಕಶಿಪನ್ನು ಸಂಹಾರ ಮಾಡ್ದ ಇನ್ನೊಂದು ರೀತಿಯಾಗಿ ನಿಜವೃತ್ಯ ಅಂದರೆ ವಸ್ತುತಃ ತನ್ನ ವೃತ್ತನೇ ಹಿರಣ್ಯಕಶಿಪು ಅಂದರೆ ಜಯ ಹೇಳಿದ್ದು ಪ್ರಲ್ವಾದನನ್ನು ವಿರೋಧ ಮಾಡೋದ್ರಿಂದ ಪ್ರಾಯ ತನಗೆ ಮರಣ ನಿಶ್ಚಿತ ಅಂತ ಆ ಮಾತನ್ನ ಸತ್ಯಂ ವಿದಾತುಂ ಸತ್ಯ ಮಾಡೋದಕ್ಕಾಗಿ ಜಯನನ್ನು ಸಂಹಾರ ಮಾಡೋದಕ್ಕಾಗಿ ಆ ಜನ್ಮ ಕಳೆಯೋದಕ್ಕಾಗಿ ಹಿರಣ್ಯ ಕಶಿಪು ಪ್ರಹ್ಲಾದನಿಗೆ ನಿನ್ನ ಹರಿ ಅಂತ ಕೇಳಿದಾಗ ಈಗ ಬಂದು ಕಾಪಾಡಲಿ ಅವನೇ ಸರ್ವೋತ್ತಮ ಸರ್ವತ್ರ ವ್ಯಾಪ್ತ ಅಂತ ಎಲ್ಲ ಹೇಳ್ತಿದೆಯಲ್ಲ ಅಂತ ಹೇಳಿದಾಗ ಈ ಎರಡೂ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ತಾನು ಬಂದು ಪ್ರಕಟನಾಗಿ ಉದ್ಧಾರ ಮಾಡ್ದ ಇನ್ನೊಂದು ರೀತಿಯಾಗಿ ನಿಜ ಅಂದರೆ ಸರ್ವಶಬ್ದ ವೃತ್ಯರ ವಿಷಯದಲ್ಲಿ ಪರಮಾತ್ಮ ಹೇಳಿದ್ದು ನಮೇ ಭಕ್ತ ಪ್ರಣಶತಿ ಅಂತ ನನ್ನ ಭಕ್ತರಿಗೆ ಎಂದಿಗೂ ನಾಶ ಇಲ್ಲ ನಾನು ಅವರನ್ನು ರಕ್ಷಣೆ ಮಾಡಿಯೇ ಮಾಡುತ್ತೇನೆ ಯೋಗಕ್ಷೇಮ ಮಹಾಮ್ಯಹಂ ಅಂತ ಅದನ್ನು ಸತ್ಯ ಮಾಡಲಿಕ್ಕೆ ನರಸಿಂಹ ರೂಪದಿಂದ ತಾನು ಬಂದು ಎಲ್ಲರನ್ನು ಉದ್ಧಾರ ಮಾಡಿದ ಇನ್ನೂ ಒಂದು ರೀತಿಯಾಗಿ ಭಗವಂತ ತಾನು ತನ್ನ ವೃತ್ಯರಿಗೆ ಹೇಳೋದು ತೇಷಾಮಹಂ ಸಮುದ್ಧತ್ತ ಮೃತ್ಯು ಸಂಸಾರ ಸಾಗರತ್ ಅಂತ ತನ್ನ ಭಕ್ತ ನಾರದ ಹೇಳಿದ್ದು ಕಯಾದುವಿನ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ ಎಂದೂ ಏನೂ ಭಯ ಇಲ್ಲ ಯಾಕಂದರೆ ಅವನು ಪರಮಾತ್ಮನ ಭಕ್ತ ಅವನನ್ನು ನಾನು ಉದ್ಧಾರ ಮಾಡ್ತೀನಿ ಅಂತ ಆ ನಾರದರ ಮಾತನ್ನು ಕೂಡ ಸತ್ಯ ಮಾಡಬೇಕಾಗಿತ್ತು ಅದಕ್ಕೆ ಈ ನರಸಿಂಹರೂಪ ಇನ್ನೊಂದು ರೀತಿಯಾಗಿ ತನ್ನ ವೃತ್ತಿಯರು ಸದಾ ಹೇಳೋದೇನು ಅಂದರೆ ಮಾಂ ರಕ್ಷತು ವಿಭುರ್ನಿತ್ಯಂ ಅಂತ ರಕ್ಷಿಸು ನಮ್ಮ ನರವರತ ಅಂತ ಆ ರೀತಿಯಾಗಿ ತನ್ನ ಭಕ್ತನೇ ಆಗಿರ್ತಕ್ಕಂಥ ಆ ಪ್ರಹ್ಲಾದನನ್ನು ರಕ್ಷಣೆ ಮಾಡೋದಕ್ಕಾಗಿ ನರಸಿಂಹ ಅವತಾರ ಇನ್ನೊಂದು ರೀತಿಯಾಗಿ ತನ್ನ ಬಗ್ಗೆ ಭಗವಂತ ತನ್ನ ವೃತ್ತಿಯರು ಹೇಳೋದು ತಂದೆ ತಾಯಿಗಳಿಂದ ಹುಟ್ಟಕ್ಕಂಥ ಜಡ ಶರೀರ ಪರಮಾತ್ಮನಿಗೆ ಎಂದೂ ಇಲ್ಲ ಜ್ಞಾನಾನಂದಮಯ ಶರೀ ಅಪ್ರಾಕೃತ ಶರೀರಿ ಅದನ್ನು ಸತ್ಯ ಮಾಡಲಿಕ್ಕೆ ತಂದೆ ತಾಯಿಗಳಿಲ್ಲದೆ ಕಂಬರಿಂದನೇ ಪ್ರಕಟನಾದ ನರಸಿಂಹ ರೂಪಿ ಪರಮಾತ್ಮ ಸ್ವಯಂಭೂ ಅನ್ನೋದನ್ನು ತನ್ನ ಭಕ್ತರು ಹೇಳಿದ್ದ ಮಾತನ್ನ ಅಥವಾ ಅವರು ಚಿಂತನೆ ಮಾಡ್ತಕ್ಕಂಥ ಮಾತನ್ನು ಸತ್ಯವಾಗಿಸ್ಲಿಕ್ಕೆ ಅಂತ ತಾನು ನರಸಿಂಹರೂಪದಿಂದ ಪ್ರಕಟನಾದ ಅಂತ ಹೀಗೆ ಅದ್ಭುತವಾಗಿ ಸತ್ಯಧರ್ಮತೀರ್ಥರು ಭಾಗವತದಲ್ಲಿ ಈ ನರಸಿಂಹ ಅವತಾರದ ವ್ಯಾಖ್ಯಾನವನ್ನು ಮಾಡ್ತಾರೆ ಅಂತಹ ನರಸಿಂಹರೂಪಿ ಪರಮಾತ್ಮ ಜಗನ್ನಾಥ ದಾಸರ ಉಪಾಸ್ಯಮೂರ್ತಿ ಕುಲದೈವ ಆ ನರಸಿಂಹರೂಪಿ ಪರಮಾತ್ಮನಿಗೆ ಈ ವ್ಯಾಪ್ತಿ ಸಂಧಿಯನ್ನು ಸಮರ್ಪಣೆ ಮಾಡ್ತಾರೆ ಸೋಲ್ಲಲಾಲಿಸಿ ಕಂಬದಿಂದಲೇ ಬಂದ ಬಕುತನಿಗೆ ಅಂತ ಶ್ರೀಕೃಷ್ಣ